ಎಪ್ಪತ್ತೈದು ರಾಜ್ಯಸಭೆಯಲ್ಲಿ ಮರುದಿನ ಪ್ರಾತಃ ಕಾಲದಲ್ಲಿ ಮಾಡಬೇಕಾಗಿರುವ ಕಾರ್ಯಗಳನ್ನೆಲ್ಲ ಮಾಡಿ ಭಗವಾನರು ತಾವು ಹಿಂದೆ ಹಿಂದೆ ತಂದು ಇರುತ್ತಿದ್ದ ಗುಡಿಸಲನ್ನು ಸೇರಿದರು ಕಾತ್ಯಾಯಿನಿಯು ಅಲ್ಪಾಹಾರವನ್ನು ಹಾಲನ್ನು ತೆಗೆದುಕೊಂಡು ಅಲ್ಲಿಗೆ ಬಂದಳು ಭಗವಾನರು ಆಕೆ ಒಪ್ಪಿಸಿದುದನ್ನು ತೆಗೆದುಕೊಂಡು ಕಾತಾಯಿನಿ ಇವತ್ತು ಏನೂ ಬೇಕಾಗಿಲ್ಲ ಆದ್ದರಿಂದ ಏಕಾಂತವಾಗಿರಬೇಕೆಂದಿದ್ದೇನೆ ಎಂದರು ಕಾತ್ಯಾಯಿನಿಯು ದೇವ ಅದು ತಮಿಚ್ಛೆ ಆದರೆ ತಾವೇ ಹೇಳುವಂತೆ ಪರೇ ಪ್ರಾರಬ್ಧವೇನಿದೆಯೋ ಯಾರು ಬಲ್ಲರೂ ಎಂದಳು ಹಾಗಾದರೆ ಇವತ್ತು ನಾವು ಮಾಡಬೇಕಾದದ್ದು ಏನಾದರೂ ಇದೆಯೇನು ನಾನೇನು ಬಲ್ಲೆ ಮತ್ತೆ ಹಾಗಂದೇ ಅಲ್ಲ ತಾವು ಹೇಳುತ್ತಿದ್ದ ಮಾತು ನೆನಪಾಯಿತು ಹೇಳಿದೆ ಇವತ್ತು ಯಾವ ಗಾರ್ಗು ಬರುವಳೋ ಅಥವಾ ರಾಜರೇ ದರ್ಶನಾರ್ಥಿಯಾಗಿ ಬರುವರೋ ಅಥವಾ ನಮ್ಮ ತಂದೆಯವರೇ ದಯ ಯಾರು ಬಲ್ಲರು ನೋಡಿದರೆ ನಮ್ಮ ತಂದೆಯವರು ಏನೋ ಯೋಚನೆಯಲ್ಲಿರುವಂತಿದೆ ಆದರೆ ಅವರನ್ನು ಏನು ಯೋಚನೆ ಎಂದು ಕೇಳುವುದು ಸರಿ ಆಗಲಿ ನಾನು ಮಾತ್ರ ಏಕಾಂತವಾಗಿರಬೇಕು ಎಂದಿದ್ದೇನೆ ಆದರೆ ನೀನು ಹೇಳಿದ್ದುದು ನಿಜ ಶರೀರಧಾರಿಯಾದವನನ್ನು ಸುಖ ದುಃಖಗಳು ಬಿಡುವುದಿಲ್ಲ ನಮ್ಮ ಇಚ್ಛೆ ಪ್ರಕಾರವಾದರೆ ಸುಖ ಬೇರೆಯಾದರೆ ದುಃಖ ಇವು ತಾನೇ ತಮಗೂ ಸುಖ ದುಃಖ ಸುಖ ದುಃಖಗಳು ಉಂಟೆ ನಾಟಕದವರಂತೆ ತಾವು ಈ ತರವರಿಗಾಗಿ ಸುಖ ದುಃಖಾನುಭವವನ್ನು ತೋರುವಿರಿ ಅಷ್ಟೇ ಚೆ ಕೆಟ್ಟೆಣ್ಣೆ ಕಾತಾಯಿನಿ ನಿಜ ಆದರೆ ಗುಟ್ಟೆ ಗುಟ್ಟಿದು ಕಾತಾಯಿನಿ ತಿಳಿದಳು ನಮಗೆ ಸುಖ ದುಃಖಗಳಿಲ್ಲ ಗಳಿಲ್ಲವಾದರೂ ಸುಖಿಯನ್ನು ಕಂಡು ಸುಖಿಸಬೇಕು ದುಃಖಿಯನ್ನು ಕಂಡು ದುಃಖಿಸಬೇಕು ಇಲ್ಲವಾದರೆ ಈ ಕ್ಷರಪುರುಷನು ಈ ದೇಹವು ಶಾಪವನ್ನು ಕೊಡುವುದು ಹಾಗೇನು ಇವರು ಹೀಗೆ ಮಾತನಾಡುತ್ತಿರುವಾಗಲೇ ಆಲಂಬಿನಿಯೋ ಏನಪ್ಪಾ ಸಮಯ ಎಂದು ಬಂದಳು ಕಾತಾಯಿನಿಯೋ ಆಕೆಯನ್ನು ಕಂಡು ಎದ್ದು ನಿಂತಳು ಹಾಗೆ ಎದ್ದು ನಿಂತ ಸಸ್ಯನನ್ನು ನೋಡಿ ಅತ್ತೆಯೋ ನೀನು ಹೊಟ್ಟು ಹೋಗಬೇಡಮ್ಮ ಈ ಹೋರಿಯನ್ನು ಹಿಡಿಯಲು ನೀನು ಸರಿಯಾದ ಹಗ್ಗ ಎಂದು ಮಗನ ಕಡೆ ತಿರುಗಿದಳು ಮಗನೂ ಎದ್ದು ನಿಂತಿದ್ದನು ಏನಮ್ಮ ಎಂದು ವಿನಯದಿಂದ ಕೇಳಿದನು ತಾಯಿಯು ಹೇಳಿದಳು ನೀನು ಸರ್ವಜ್ಞ ನಿನಗೆ ತಿಳಿಯದಿರುವುದು ಇವಟೇ ಆದರೂ ಹೇಳುವನು ನಿಮ್ಮ ತಂದೆಯವರು ಹೇಳಿ ಕಳುಹಿಸಿದ್ದಾರೆ ನಿನ್ನನ್ನು ಅರಮನೆಗೆ ಕರೆದೊ ಕರೆದೊಯ್ಯಬೇಕೆಂದು ಬಂದಿದ್ದಾರೆ ಬರುತ್ತಿದ್ದಾರಂತೆ ಮಗನು ನಕ್ಕನು ನೋಡಮ್ಮ ಇವತ್ತು ಏಕಾಂತದಲ್ಲಿರಬೇಕೆಂದು ನಾನು ಸಂಕಲ್ಪಿಸಿಕೊಂಡು ಇಲ್ಲಿಗೆ ಬಂದೆ ಅದೇ ವಿಚಾರವನ್ನು ಇವಳಿಗೂ ಹೇಳುತ್ತಿದ್ದೆ ಕೊನೆಗೆ ನೀನು ಬಂದೆ ಅರಮನೆಗೆ ಹೀಗೆ ಹೋಗಬಾರದೇನೋ ನೋಡಪ್ಪ ನೀನೆ ನಿನ್ನೆ ನಿನ್ನೆ ತಾನೇ ಸರ್ವಜ್ಞಾಭಿಷೇಕ ಅದಿಂದ ಅದರಿಂದ ಆದ್ದರಿಂದ ಆ ಕ್ರೀಟವನ್ನು ಆ ಕಾಲದಲ್ಲಿ ಕೊಟ್ಟ ಉಡುಗೊರೆಗಳನ್ನು ಹುಟ್ಟು ತೊಟ್ಟು ಇಟ್ಟು ಹೋದರೆ ಚೆನ್ನ ಹುಟ್ಟು ತೊಟ್ಟು ಇಟ್ಟು ಹೋದರೆ ನಿಜವಾಗಿ ಹೇಳ್ತೀನಿ ನಿನ್ನಲ್ಲಿ ನಿನ್ನನ್ನು ಆ ವೇಷದಲ್ಲಿ ಎಷ್ಟು ನೋಡಿದರೂ ತೃಪ್ತಿ ಇಲ್ಲ ಹಾಗೇನು ನಿನ್ನ ತೃಪ್ತಿಗಾಗಿ ಬೇಕಾದದು ಮಾಡೋಣ ಹೇಳಮ್ಮ ನೀನು ಸಂತೋಷ ಈ ನಗರದಲ್ಲಿ ಇರುವವರಿವರೆಗೂ ಆ ಬಟ್ಟೆಗಳನ್ನೇ ಹುಟ್ಟು ತೊಟ್ಟಾಯಿತು ಅದಕ್ಕೇನಂತೆ ಕಾತಿಯಾಗಿ ಅವುಗಳನ್ನೆಲ್ಲ ತೆಗೆದುಕೊಂಡು ಬಹೋಗು ಕಾತ್ಯಾಯಿನಿಯೋ ಆಗಲ್ಲೆಂದು ಹೋದಳು ಆಲಂಬಿನಿಯೋ ಇನ್ನೊಂದು ಮಾತು ಎಂದಳು ಏಳು. ನಿಮ್ಮ ತಂದೆಯವರು ಇಂದು ರಾಜ್ಯಸಭೆಗೆ ಬರಬೇಕಂದಿದ್ದಾರೆ ಕರೆದುಕೊಂಡು ಹೋಗುತ್ತೀಯಾ ಇದೀಗ ಚೆನ್ನಾಯಿತು ಇದು ನೀವು ತಂದೆ ತಾಯಿಗಳಿಗೂ ತಾಯಿಗಳು ಕೊಟ್ಟ ದೇಹ ಇದಕ್ಕಾಗುವ ವೈಭವವಲ್ಲ ನಿಮ್ಮಿಂದ ಅದರಿಂದ ಅವರೊಬ್ಬರೇ ಅಲ್ಲ ನೀನೊಬ್ಬ ಆದರೆ ಒಂದು ಮಾತು ನೀವಿಬ್ಬರು ಪಲ್ಲಕ್ಕಿಯಲ್ಲಿ ಒಂದೇ ಕಡೆ ಕುಳಿತುಕೊಳ್ಳಿ ನಾನು ಸಮಯ ಕುಳಿತುಕೊಳ್ಳುತ್ತೇನೆ ಅಷ್ಟರೊಳಗೆ ಕಾತಿಯಾಯಿನಿಯೋ ಸರ್ವಜ್ಞ ವಸ್ತ್ರಭೂಷಣಗಳನ್ನು ತಂಡಿಟ್ಟು ರಾಜಪುರುಷನು ಬಂದಂತಿದೆ ಎಂದಳು ಭಗವನ್ರು ವಸ್ತುಭೂಷಣಗಳನ್ನು ಧರಿಸುವ ವೇಳೆಗೆ ಸ್ವಯಂ ದೇವರಾತನೇ ರಾಜಪುರುಷನನ್ನು ಕರೆತಂದರು ರಾಜಪುರುಷನು ಬಂದು ಸಾಂಗ ನಮಸ್ಕಾರ ಮಾಡಿ ಮಹಾರಾಜರು ಇತರ ದೇಶಾಧಿಪತಿಗಳೊಡನೆಯೂ ವಿದ್ವಾಂಸರೊಡನೆಯೂ ಸರ್ವಜ್ಞರನ್ನು ಪ್ರತೀಕ್ಷಿಸುತ್ತಿದ್ದಾರೆ ಎರಡು ಪಲ್ಲಕಿಗಳು ಬಂದು ಬರುತ್ತಿವೆ ಎಂದು ಭಿನ್ನಮಿಸಿದನು ಸರಿ ಅಮ್ಮ ನೀನು ನಿನ್ನ ಸೊಸೆಯನ್ನು ಸಿದ್ಧರಾಗಿ ಕಥೆಯಾಯಿನಿ ಕಣ್ಣ ಮಧ್ಯಂದಿರನ್ನೂ ಸಿದ್ಧರಾಗುವಂತೆ ಹೇಳು ಮಹಾರಾಜನು ಇತರ ದೇಶಾಧಿಪತಿಗಳು ಸವಿದ್ವಾಂಸರಾಗಿ ಸರ್ವಜ್ಞರನ್ನು ಅರಮನೆಯ ಬಾಗಿಲಲ್ಲಿ ಎದುರುಕೊಂಡು ಕರೆದುಕೊಂಡು ಹೋದರು ಸರ್ವಜ್ಞರಿಗೆ ಸಲ್ಲಬೇಕಾದ ಮರ್ಯಾದೆಗಳೆಲ್ಲವನ್ನು ಸಲ್ಲಿಸಿ ಎಲ್ಲರೂ ಎಲ್ಲರನ್ನೂ ಸ್ವಸ್ಥಾನಗಳಲ್ಲಿ ಕುಳ್ಳರಿಸಿ ಮಹಾರಾಜನ ಕೈ ಮುಗಿದುಕೊಂಡು ವಿನೀತನಾಗಿ ಏನಾದರೂ ಅಪನೆಯಾಗಬೇಕು ನಾವೆಲ್ಲ ಕೇಳಿ ಕೃತಾರ್ಥರಾಗಬೇಕು ಕಾದಿದ್ದೇವೆ ಎಂದು ಆರೈಕೆ ಮಾಡಿದನು ಭಗವಾನರು ನಗುತ್ತಾ ಹೇಳಿದರು ಇಂದು ನಾವು ವೃತ್ತಿಯನ್ನು ಸ್ಥಿರೋದಹರಣಿ ಏಕಾಂತದಲ್ಲಿರಬೇಕೆಂದು ಇದ್ದೆವು ಮಹಾರಾಜರ ಅಪನೆಯನ್ನು ಮೀರಲಾರದೆ ಇಲ್ಲಿಗೆ ಬಂದೆವು ತಮ್ಮೆಲ್ಲರ ದರ್ಶನವಾಗಿ ಮನಸ್ಸು ಇನ್ನೂ ಸಂತುಷ್ಟವಾಗಿದೆ ಆದ್ದರಿಂದ ತಾವು ಏನನ್ನಾದರೂ ಕೇಳಿ ಅದಕ್ಕೆ ಉತ್ತರವಾಗಿ ನಮಗೆ ತಿಳಿದುದನ್ನು ಹೇಳೋಣ ಭಗವಾನರು ನಿರಾಜಯ ವಸ್ತ್ರವನ್ನು ಹುಟ್ಟಿದ್ದಾರೆ ನಿರಾಜಯ ಉತ್ತರೀಯವನ್ನು ತಮ್ಮ ಕೃಷ್ಣೋ ಕೃಷ್ಣೋ ಕೃಷ್ಣಾಜನೋತ್ತರೀಯವಾದ ಕೃಷ್ಣ ಕೃಷ್ಣಾಜನೋತ್ತರಿಯದ ಮೇಲೆ ಹೊತ್ತಿದ್ದಾರೆ ತಲೆಯ ಮೇಲೆ ರಥಮಯವಾದ ಪಾಣಿತ್ಯ ಕ್ರೀಟವು ಶೋಭಿಸುತ್ತಿದೆ ಮುಂಗೈಯಲ್ಲಿ ರಥಮಯವಾದ ಕಡಿಯವಿದೆ ಕಡಗವಿದೆ ಕಡಿಯವಿದೆ ಓಕೆ ಬೆರಳುಗಳಲ್ಲಿ ಮೂರು ಮೂರು ಅನರ್ಘ್ಯವಾದ ಉಂಗರುಗಳು ನಿರಾಜಯ ವಸ್ತ್ರದ ಮೇಲೆ ರತ್ನಮಯವಾದ ಮೇಕಲೆ ಕಾಲಲ್ಲಿ ರಥಮಯವಾದ ಪಿಂಡಿಯ ಕಾಲಿಗೆ ರತ್ನಮಯವಾದ ಪಾದಕೆಗಳು ನೋಡಿದರೆ ಆ ರಥಗಳ ಕಾಂತಿಯಿಂದ ಅವರ ಮುಖವು ದೇದೀಪ್ಯಮಾನವಾಗಿರುವಂತಿದೆ ಆದರೆ ನಿಜವಾಗಿ ನೋಡಿದರೆ ಅವರ ತೇಜಸ್ಸಿನಿಂದ ಆ ಸರ್ವವು ವ್ಯಾಪ್ತವಾಗಿರುವಂತಿದೆ ವೇಷಭೂಷಣಗಳಿಗೆ ಹೊಸ ಕಾಂತಿ ಬಂದಿದೆ ಎಲ್ಲರಿಗೂ ಆಶ್ಚರ್ಯವೆಂದರೆ ಮಹಾನದಿಯು ಮಹಾಪುರದಲ್ಲಿ ಬಂದು ಸಮುದ್ರವನ್ನು ಸೇರಿದರು ಸಮುದ್ರವು ತನ್ನ ಪಾಡಿಗೆ ತಾನು ಇರುವಂತೆ ಸರ್ವಜ್ಞಾಭಿಷೇಕವು ಭಗವಂತರಲ್ಲಿ ಎಲ್ಲಷ್ಟು ವ್ಯತ್ಯಾಸ ಮಾಡಿಲ್ಲ ಎಲ್ಲರೂ ಗಾರ್ಗಿಯವರನ್ನು ಏನಾದರೂ ಕೇಳಬೇಕೆಂದು ಸೂಚಿಸಿದರು ಆಕೆಯು ವಿನಯದಿಂದ ನಮ್ಮ ಆಟೋಪವೆಲ್ಲ ಮುಗಿಯಿಟ್ಟು ಇನ್ನೇನಿದ್ದರೂ ಕೇಳುವುದೇ ಅಷ್ಟೇ ಕೇಳುವುದೂ ಅಷ್ಟೇ ನಮ್ಮ ಮಹಾರಾಜರು ಇತರರಂತೆಲ್ಲ ವೇಲೋಪನಿಷತ್ತುಗಳನ್ನು ಸಾಂಗವಾಗಿ ಬಲ್ಲವರು ಅವರು ಕೇಳುವುದು ಭಗವಾನರು ಹೇಳುವುದು ಸರಿ ಎಂದರು ಸರ್ವಾನುಮತದಿಂದ ಮಹಾರಾಜರೇ ಎದ್ದರು ಹೇಳಿದರು ಭಗವಾನರು ಪ್ರಸನ್ನರಾಗಿ ನಮ್ಮ ಪ್ರಶ್ನೆಗೆ ಉತ್ತರವನ್ನು ಹೇಳಿರಿ ಮನುಷ್ಯನು ಯಾವ ಜ್ಯೋತಿಯಿಂದ ತನ್ನ ಕಾರ್ಯಗಳನ್ನು ಮಾಡುವನು ಪ್ರಶ್ನೆ ಬಹಳ ಚೆನ್ನಾಗಿದೆ ಮನುಷ್ಯನು ಯಾವ ಜ್ಯೋತಿಯಿಂದ ತನ್ನ ಕಾರ್ಯಗಳನ್ನು ಮಾಡುವನು ಅರಸರೆ ಮನುಷ್ಯನೇನು ಪ್ರಾಣಿ ಜಾತವೆಲ್ಲವೂ ಆದಿತ್ಯನೆಂಬ ತೇಜಸ್ನಿಂದ ಪ್ರಚೋದಿತವಾಗಿ ತನ್ನ ತನ್ನ ಕಾರ್ಯವನ್ನೆಲ್ಲ ಮಾಡುವುದು ಆದಿತ್ಯನು ತನ್ನ ಕಿರಣಗಳ ಮೂಲಕ ಸೃಜಿಸುವನು ಸರ್ವವನ್ನು ಸ್ಥಿತಿಯಲ್ಲಿ ಕಾಪಾಡುವನು ಸರ್ವವನ್ನು ಲಯ ಮಾಡಿ ತನ್ನಲ್ಲಿ ಉಪಸಂಹಾರ ಮಾಡಿಕೊಳ್ಳುವನು ಸುಖ ನಿದ್ರೆಯಲ್ಲಿ ಪುರುಷನನ್ನು ಜಾಗೃತಿಗೆ ತರುವುದು ಆತನ ಕಿರಣವು ಪುರುಷನ ಹೃದಯವನ್ನು ಪ್ರವೇಶಿಸಿ ನಾನಾ ವ್ಯಾಪಾರಗಳಿಗೆ ಕಾರಣನಾಗುವನು ಆದಿತ್ಯನು ಒಂದು ರೂಪದಿಂದ ತಪ್ಪನ್ನು ಮಾಡಿ ಇನ್ನೊಂದು ರೂಪದಿಂದ ವಶವನ್ನು ಕರೆದು ಅನ್ನ ಅನ್ನ ಕಾರಣನಾಗುವನು ಅನ್ನಾದನಾಗಿ ದೇಹದಲ್ಲಿ ಕುಡಿತು ಎಲ್ಲವನ್ನೂ ಜೀರ್ಣಿಸುವನು ಅವನೇ ಆದುದರಿಂದ ಸೃಷ್ಟಿಗೆ ಬಂದಿರುವ ಭೂತ ಜಾತವೆಲ್ಲವೂ ತನ್ನ ಸಾಧ್ಯ ಸರ್ವ ಕಾರ್ಯಗಳು ಆದಿತ್ಯನಿಗೆ ಋಣಿಯು ಆದಿತ್ಯನಿಲ್ಲದಿದ್ದರೆ ಯಾರು ತಾನೇ ಏನು ಮಾಡುವುದಕ್ಕಾಗುದೀತು ರಾತ್ರಿಯ ಹೊತ್ತು ಆದಿತ್ಯನಿರುವುದಿಲ್ಲವಲ್ಲವೇ ಹೌದು ಆತನು ಆಗ ದೇಶಾಂತದಲ್ಲಿ ಇರುವನು ಎಂದು ಶ್ರುತಿಯು ಹೇಳುತ್ತದೆ ಆತನು ಕಣ್ಣಿಗೆ ಕಾಣದಿರುವಾಗಲೂ ಆತನ ಕಿರಣಗಳು ಇದ್ದೇ ಇರುವು ಇಲ್ಲದಿದ್ದರೆ ಸೆಕೆಯಾಗುವುದು ಹೇಗೆ ಆದ್ದರಿಂದ ಆದಿತ್ಯನು ಯಾವಾಗಲೂ ಇದ್ದೇ ಇರುವನು ಆದರೂ ಆತನು ರಾತ್ರಿಯ ಹೊತ್ತು ಇರುವುದಿಲ್ಲವೆಂದು ಲೋಕಪ್ರಸಿದ್ಧಿ ಈಗ ಚಂದ್ರನ ಜ್ಯೋತಿಯಾಗಿ ಎಲ್ಲರಿಂದಲೂ ಕೆಲಸ ಮಾಡಿಸುವವನು ಚಂದ್ರನು ಇಲ್ಲದಾಗ ಜ್ಯೋತಿ ಯಾವುದು ಭಗವಾನ್ ಚಂದನು ಪ್ರತಿ ರಾತ್ರಿಯೂ ಇದ್ದೇ ಇರುವನು ಶುಕ್ಲ ಪಕ್ಷದಲ್ಲಿ ಸೂರ್ಯನಿಂದ ದೂರ ಹೋಗುತ್ತಾ ಹೋಗುತ್ತಾ ಆತನ ಕಲಾಭಿಭಿವೃದ್ಧಿ ಆಗುವುದು ಕೃಷ್ಣ ಪಕ್ಷದಲ್ಲಿ ತನ್ನ ಕಳೆಗಳಲ್ಲಿ ಒಂದೊಂದೊಂದು ದಿನಕ್ಕೆ ಒಂದೊಂದರಂತೆ ದೇವತೆಗಳಿಗೆ ಕೊಟ್ಟು ಇನ್ನೊಂದು ಕಳೆಯ ಕಳೆ ಉಳಿದಿರುವುದು ಎನ್ನುವಾಗ ಸೂರ್ಯನನ್ನು ಪ್ರವೇಶಿಸುವನು ಆತನಿಂದ ತನ್ನ ಕ ಕಳೆಯಗಳನ್ನೆಲ್ಲ ಪಡೆದುಕೊಂಡು ದಿನಕ್ಕೊಂದರಂತೆ ಹೆಚ್ಚಿಸಿಕೊಳ್ಳುತ್ತಾ ಹೋಗುವನು ಆದರೂ ಆತನಿಲ್ಲದೆ ಕಾಲ ಉಂಟೆಂದು ಲೋಕಪ್ರಸಿದ್ಧಿ ಇರುವುದಿಲ್ಲ ಆಗ ಸೂರ್ಯ ಚಂದ್ರನು ಇಬ್ಬರೂ ಇಲ್ಲದಾಗ ಅಗ್ನಿಯು ಜ್ಯೋತಿಯು ಇವರು ಮೂವರು ಇಲ್ಲದಾಗ ಜ್ಯೋತಿ ಯಾವುದು ದೇವ ಇವರು ಮೂವರು ಬಾಕಿಯ ಜ್ಯೋತಿಗಳು ಇವರು ಯಾರೂ ಇಲ್ಲದಾಗ ಪುರುಷನು ತನ್ನ ಕರ್ಣಗಳನ್ನೇ ಜ್ಯೋತಿ ಮಾಡಿಕೊಳ್ಳುವನು ಕತ್ತಲಲ್ಲಿ ವಾಣಿಯು ಇವನಿಗೆ ಜ್ಯೋತಿ ಆಗುವುದು ವಾಣಿಯು ಕರೆದ ಕಡೆ ಹೋಗುವುದು ವಾಣಿಯನ್ನು ಹಿಡಿದು ಎಲ್ಲಾ ವ್ಯಾಪಾರವನ್ನು ಮಾಡುವನು ಆದ್ದರಿಂದ ಆಗ ವಾಣಿಯು ಜ್ಯೋತಿಯು ಆ ವಾಣಿಯು ಇಲ್ಲದಾಗಲೂ ದೇವ ವಾಣಿಯು ಕರ್ಣವು ಕರ್ಣವು ಜಡವು ಕರ್ಣವನ್ನು ಜ್ಯೋತಿ ಎನ್ನುವುದು ಉಪಚದ ಉಪಚಾರಕ್ಕೆ ಬ್ರಾಹ್ಮಣ ದಂಪತಿಗಳ ಮಗನು ಬ್ರಹ್ಮಕರ್ಮ ಮಾಡದಿದ್ದರು ಅವನನ್ನು ಉಪಚಾರಕ್ಕೆ ಬ್ರಾಹ್ಮಣನ್ ಕರೆಯುವುದಿಲ್ಲವೇ ಹಾಗೆ ಇದು ಜಾಗೃತಿನಲ್ಲಿಯೂ ಇದು ಇನ್ನೊಂದು ಜ್ಯೋತಿಯ ಪ್ರಕಾಶದಿಂದ ಬೆಳೆಯುವುದು ಆ ಪ್ರಕಾಶವಿದ್ದರೂ ಇದು ಬೆಳಗದೇ ಇರುವುದು ಸ್ವಪ್ನದಲ್ಲಿ ಹೀಗೆ ಜಾಗೃತಿನಲ್ಲಿ ಕರ್ಣಗಳನ್ನು ಪ್ರಕಾಶಿಸುವ ಪ್ರಕಾಶಿಸುತ್ತಿರುವ ಆ ಜ್ಯೋತಿಯು ಸ್ವಪ್ನದಲ್ಲಿ ತಾನೇ ಆಗ ಅದು ಕರ್ಣದಿಂದ ಪ್ರತ್ಯೇಕವಹುದು ಎಂಬುದು ಚೆನ್ನಾಗಿ ಗೊತ್ತಾಗುವುದು ಆ ಜ್ಯೋತಿಯು ಯಾವುದು ಬಲ್ಲೀರಾ ಅದೇ ನಿಮ್ಮೊಳಗೆ ನಮ್ಮೊಳಗೆ ಯಾವಾಗ ಇರುವ ಆತ್ಮಜ್ಯೋತಿಯು ಅದು ಕಾರ್ಯವಾದ ಶರೀರ ಕರ್ಣವಾದ ವಾಣಿ ಇವೆರಡಕ್ಕಿಂತ ವಿಲಕ್ಷಣವಾದುದು ಪ್ರತ್ಯೇಕವಾದದು ಆತ್ಮನವನ್ನು ಬಲ್ಲವು ಅವನು ಬಲ್ಲವರು ಅವನು ಅಸಂಗವನ್ನು ಅಸಂಗ ನಿನ್ನುವರು ನೀರಿನಲ್ಲಿ ಹಾಕಿದ ಪಾದರಸವು ಬೇರೆಯಾಗಿಯೇ ಇರುವಂತೆ ಹಾಲಿನಲ್ಲಿ ಹಾಕಿದ ಮರಕತ್ತದ ಮಣಿಯು ತನ್ನ ಪ್ರಭಾವದಿಂದ ಹಾಲಿನೆಲ್ಲ ಹಸಿರು ಮಾಡಿದರು ಹಾಲಿನಿಂದ ಪ್ರಭಾವಿತವಾಗದೇ ಬೇರೆ ಇರುವಂತೆ ಈ ಶರೀರದ ಹೃದಯದಲ್ಲಿ ಜ್ಯೋತಿಯಾಗಿದ್ದರೂ ಈ ಶರೀರ ಕರ್ಣಗಳಿಂದ ಏನೂ ಪ್ರಭಾವಿತನಾಗದಿರುವುದರಿಂದ ಅವನನ್ನು ಅಸಂಗ ಶ್ರುತಿಯು ಹೇಳಿತು ಅವನನ್ನು ಕಾಣಬೇಕಾದರೆ ಸ್ವಪ್ನದಲ್ಲಿ ಎಂದು ಏಕೆಂದರೆ ಜಾಗೃತಿನಲ್ಲಿ ಬಹಿಮುಖವಾಗಿ ಎದ್ದು ಕುಣಿಯುವಂತೆ ಕುಣಿಯುತ್ತಿರುವ ಈ ಕಾರಣಗಳ ವ್ಯಾಪಾರದಲ್ಲಿ ಆತ್ಮನು ಮೂಡಗಳ ಮರೆಯಲ್ಲಿರುವ ಸೂರ್ಯನಂತೆ ಮರೆಯಾಗಿರುವನು ಸುಷಿಪ್ತಿಯಲ್ಲಿ ತಾನೇ ತಾನಾಗಿರುವುದರಿಂದ ಅರಿವಿಗೆ ಸಾಧನವಾದ ಬುದ್ಧಿಯು ತುಷ್ಣಿಂ ಇರುವುದರಿಂದ ಆಗ ಆತನನ್ನು ತಿಳಿದು ತಿಳಿದೇನೆನ್ನುವುದು ಹೇಗೆ ತಿಳಿಯಲಿಲ್ಲ ಎನ್ನುವುದು ಹೇಗೆ ಆದ್ದರಿಂದ ಶ್ರುತಿಯು ನೋಡಬೇಕಾದರೆ ಸಂಧಿಸ್ತಾನವಾದ ಸುಷಿಪ್ತಿಯು ಸರಿ ಆತ್ಮನು ಜ್ಯೋತಿಯ ಜ್ಯೋತಿಯು ಹೊರಗಿನಿಂದ ಹೊರಗಿನ ಆದಿತ್ಯಾದಿಗಳಲ್ಲಿಯೂ ಪ್ರಕಾಶವಾಗಿರುವವನೇ ಆತನು ಹೀಗೆ ಒಳಗೆ ಹೊರಗೆ ಎಲ್ಲೆಲ್ಲಿಯೂ ತುಂಬಿರುವ ಆತನನ್ನು ತಿಳಿದವನೇ ಕೃತಾರ್ಥನು ಅರಸರು ಇನ್ನು ಏನೋ ಕೇಳಬೇಕೆಂದು ಹೋದರು ಭಗವಾನರು ಅದನ್ನು ನಿವಾರಿಸಿ ಆಗಲೇ ಮಧ್ಯಾಹ್ನವಾಗುತ್ತಾ ಕರ್ಮಟರಿಗೆ ಕರ್ಮ ಮಾಡಲು ಅವಸರ ಈ ದೇಶಾಧಿಪತಿಗಳು ತೀವ್ರವಾಗುತ್ತಿರುವ ವೈಶ್ವ ನರನ ಉಪಾಸನೆಯನ್ನು ಸಕಾಲದಲ್ಲಿ ನಿರ್ವಹಿಸಲಿ ಇವತ್ತಿಗೆ ಇಲ್ಲಿಗೆ ಸಾಕು ಮಾಡೋಣ ಎಂದರು ಎಲ್ಲರೂ ತಡಪಟನೆಯ ಎದ್ದರು ಅರಸರು ಕೈ ಮುಗಿದು ಇನ್ನೊಂದು ಗಳಿಗೆ ಪ್ರಾರ್ಥಿಸಿ ಭಂಡಾರಿಯನ್ನು ಕರೆದು ಏನೋ ಕೇಳಿದರು ಅವರು ವರದಿಯನ್ನು ಒಪ್ಪಿಸುವಂತೆ ಏನೋ ಹೇಳಿದ ಮೇಲೆ ಅರಸರು ಮತ್ತೆ ಭಗವಾನರಿಗೆ ಕೈ ಮುಗಿದು ನಿನ್ನೆಯ ದಿನ ಬಂದಿರುವ ಕಾಣಿಕೆ ಹನ್ನೆರಡು ಲಕ್ಷದ ಹತ್ತಿರ ಹತ್ತಿರ ಇದೆ ಅಪ್ಪಣೆ ಆದರೆ ಅದನ್ನು ಆಶ್ರಮಕ್ಕೆ ಕಳುಹಿಸುವ ಎಂದರು ಭಗವಾನರು ನಕ್ಕರು ಈಗ ತಾನೇ ಈ ಮುಖದಿಂದಲೇ ಬಂತು ಒಳಗೆ ಹೊರಗೆ ಎಲ್ಲೆಲ್ಲಿಯೋ ತುಂಬಿರುವವನೋ ಆತ್ಮನು ಇಷ್ಟು ಬೇಗ ಅದನ್ನು ಸುಳ್ಳು ಮಾಡಬೇಕು ಅದನ್ನು ಕೊಟ್ಟವರು ದೇವತೆಗಳು ಅವರು ಅವರು ಶರೀರ ಶರೀರದಲ್ಲಿಯೂ ಇರುವರು ಆದ್ದರಿಂದ ಕೊಟ್ಟವರಿಗೆ ತೃಪ್ತಿಯಾಗಲಿಂದ ಅವರಿಗೆ ಅದನ್ನು ಈ ವಿದ್ವಾಂಸರ ಮುಖವಾಗಿ ಅರ್ಪಿಸಿ ಆಶ್ರಮವಾಸಿಗಳಿಗೆ ಬೇಕಾದರೆ ಅವರಿಗೆ ಕೊಡಲು ದೇವತೆಗಳು ಸಿದ್ಧರಾಗಿದ್ದಾರೆ ಆಶ್ರಮವಾಸಿಗಳಲ್ಲಿ ಎಲ್ಲರೂ ಅಲ್ಲದೇ ಹೋದರೆ ಕಲವರಾದರೂ ಆ ತುಂಬು ತುಂಬಿದ ಆತ್ಮನ ದರ್ಶನದಲ್ಲಿ ವಿಚಾರದಲ್ಲಿ ಮನನದಲ್ಲಿ ನಿಧಿ ಧ್ಯಾಸನದಲ್ಲಿ ವ್ಯಗ್ರರಾಗಿರಲಿ ಎಂದು ಹೇಳಿ ಎಲ್ಲರೂ ಭಗವಾನರನ್ನು ಕಳುಹಿಸಿಕೊಳ್ಳಲು ಬಾಗಿಲಿನವರೆಗೆ ಬಂದರು ಅಲ್ಲಿ ಪಲ್ಲಕ್ಕಿ ನೇರುವಾಗ ಭಗಾನರ ಹಸನ್ನು ನೋಡಿ ಕರೆದು ನೋಡಿ ನಾವು ಹಸುವಿಗೆ ಹುಲ್ಲು ಹಾಕುವುದು ಅದು ಹಾಲು ಕೊಡುತ್ತವೆ ಕೊಡುತ್ತದೆಂದೋ ಕೊಡುವುದರಿಂದೋ ಅಲ್ಲವೇ ಹಾಗೆಯೇ ದೂರ ಪ್ರಯಾಣ ಹೊರಟದು ಹೊರಟವನ್ನು ತಾನೇ ಗಾಡಿ ಮೊದಲಾದ ಸಂಭಾರಗಳ ಎಲ್ಲವನ್ನೂ ಸಿದ್ಧ ಮಾಡಿಕೊಳ್ಳುವುದು ತಾವು ಈಗ ವಿದ್ವತ್ ಸಮೂಹವನ್ನು ಕಟ್ಟಿಕೊಂಡು ಅವರನ್ನು ಪೋಷಿಸುತ್ತಾ ಅವರಿಂದ ವೇದೋಪನಿಷತ್ತುಗಳನ್ನು ಸಂಗ್ರಹಿಸಿರುವುದರಿ ಇದು ಏಕೆ ಯೋಚನೆ ಮಾಡಿರಿ ಏತಕಿ ಆಡುಬರವಿಲ್ಲ ಎಂಬುದನ್ನು ಕುರಿತು ಚಿಂತಿಸಿದಿರಿ ಎಂದು ಎಲ್ಲರನ್ನೂ ಬಿಳ್ಕೊಂಡು ಹೊರಟು ಬಂದರು